ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಶ್ರೀ ಕೆ ರಾಮಚಂದ್ರರಾಯರ ಮಾತಿನಂತೆ ನಾನು ಶ್ರೀ ಕೆಎ ಕೃಷ್ಣಸ್ವಾಮಿ ಅಯ್ಯರವರಲ್ಲಿಗೆ ಹೋದೆ ಅವರು ಆಗ ಬಸವನಗುಡಿಯ ಐದನೆಯ ಅಡ್ಡರಸ್ತೆಯಲ್ಲಿ ಚಿದ್ವಿಲಾಸವೆಂಬ ಮನೆ ಹಿಂದುಗಡೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು ನಾನು ಹೋಗಿದ್ದದ್ದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ತದಾ ತಟ್ಟಿದ ಕೂಡಲೇ ಅವರೇ ಬಾಗಿಲು ತೆಗೆದು ಒಳಕ್ಕೆ ಕರೆದರು ಆ ಕೋಣೆಯಲ್ಲಿ ಸಾಮಾನ್ಯ ಆಡಂಬರವೇನೂ ಇರಲಿಲ್ಲ ಒಂದು ಬೀರು ಪುಸ್ತಕ ಎರಡು ಚಾಪೆ ಒಂದೆರಡು ದಿಂಬು ಒಂದು ಪಿಟೀಲು ಇಷ್ಟು ನನಗೆ ಕಾಣಬಂದದ್ದು ನಾನು ರಾಮಚಂದ್ರರಾಯರ ಕಡೆಯಿಂದ ಬಂದ ಬಂದವನೆಂದು ತಿಳಿಸಿ ನನ್ನ ಪರಿಚಯವನ್ನು ಹೇಳಿಕೊಂಡೆ ನನ್ನ ಸಮೀಪದ ಬಂಧುಗಳಲ್ಲೊಬ್ಬರು ಸಂಗೀತ ಪ್ರೀತಿಯ ಕಾರಣದಿಂದ ಕೃಷ್ಣಸ್ವಾಮಯ್ಯರಿಗೆ ಸ್ನೇಹಿತರು ಅವರು ನನಗೆ ಅಯ್ಯರವರ ವಿಷಯವನ್ನು ತಿಳಿಸಿದ್ದರು ನಾನು ನನ್ನ ಆ ಬಂಧುಗಳ ಹೆಸರನ್ನು ಹೇಳಿದ ಕೂಡಲೇ ಅಯ್ಯರವರಿಗೆ ಮುಖ ಬರಳಿತು ನನ್ನನ್ನು ಪ್ರೀತಿಯಿಂದ ಒಳಕ್ಕೆ ಕರೆದು ಕೂರಿಸಿಕೊಂಡು ನನ್ನ ಪೂರ್ವೋತ್ತರಗಳನ್ನು ವಿಚಾರಿಸಿದರು ನಮ್ಮೂರು ಮುಳಬಾಗಿಲು ಕೂಡಲೇ ಅವರು ಅಲ್ಲಿ ಪುರೋಹಿತ ರಾಮಚಂದ್ರಾಚಾರ್ಯರು ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು ನಾನು ಅವರು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಮ್ಮ ತಂದೆಗೆ ಅವರು ತುಂಬಾ ಸ್ನೇಹಿತರು ವಾರಕ್ಕೆ ಎರಡು ಮೂರು ಸಲವಾದರೂ ನಮ್ಮ ಮನೆಗೆ ಬರುತ್ತಾರೆ ಪಿಟೀಲು ಬಹಳ ಚೆನ್ನಾಗಿ ನುಡಿಸುತ್ತಾರೆ ಎಂದು ಹೇಳಿದೆ ಅದಕ್ಕೂ ತರವಾಗಿ ಅವರು ರಾಮಚಂದ್ರಾಚಾರ್ಯರು ನನ್ನಂತೆಯೇ ಕಾವೇರಿ ನಾವಿಬ್ಬರು ಬಾಲ್ಯ ಸ್ನೇಹಿತರು ಜೊತೆಯಲ್ಲಿ ಪಿಟೀಲು ಅಭ್ಯಾಸ ಮಾಡಿದವರು ಅವರು ಹೇಗಿದ್ದಾರೆ ಎಂದು ಮೊದಲಾಗಿ ತಮ್ಮ ಸ್ನೇಹಿತರ ವಿಷಯವಾಗಿ ಕುಶಲ ಪ್ರಶ್ನೆ ಮಾಡಿದರು ಹೀಗೆ ಕೆ ರಾಮಚಂದ್ರ ನನ್ನ ಒಬ್ಬ ಹಿರಿಯ ಬಂಧುಗಳು ನಮ್ಮ ತಂದೆಯ ಒಬ್ಬ ಸ್ನೇಹಿತರು ಈ ಮೂವರ ಹೆಸರುಗಳ ಪ್ರಭಾವದಿಂದ ನನಗೆ ಕೃಷ್ಣಸ್ವಾಮಿ ಅಯ್ಯರವರ ಅಭಿಮಾನ ದೊರಕಿತು ಬಳಿಕ ನಾನು ನನ್ನ ಉದ್ದೇಶವನ್ನು ಅರಿಕೆ ಮಾಡಿದೆ ಅಯ್ಯರವರು ಕುತೂಹಲದಿಂದ ನನ್ನ ಇಂಗ್ಲಿಷ್ ಪದ್ಯದ ಕಂತೆಯನ್ನು ತೆಗೆದುಕೊಂಡು ವಂದಾವರ್ತಿ ಉದ್ದಕ್ಕೂ ಓದಿದರು ಆ ನಂತರ ತಿದ್ದಲು ನಾವಿಬ್ಬರೂ ಮೂರು ನಾಲ್ಕು ದಿನ ಸೇರಬೇಕು ಮಧ್ಯಾಹ್ನ ಇಲ್ಲಿಗೆ ಬರಲು ಆಗುತ್ತದೆಯೇ ಎಂದು ಕೇಳಿದರು ನಾನು ಕೃತಾರ್ಥನಾದೆಯೆಂದುಕೊಂಡು ಆಹಾ ಅವಶ್ಯವಾಗಿ ಬರುತ್ತೇನೆ ತಮ್ಮ ಕೃಪೆಯೊಂದೇ ನನಗೆ ಭಾಗ್ಯ ಎಂದು ಹೇಳಿದೆ ತರುವಾಯ ಅವರು ನನ್ನ ಬರವಣಿಗೆಯನ್ನು ಒಂದು ಪಕ್ಕಕ್ಕಿಟ್ಟು ನೀನು ಯಾವ ಯಾವ ಇಂಗ್ಲಿಷ್ ಕಾವ್ಯವನ್ನು ಓದಿದ್ದಿ ಎಂದು ಕೇಳಿದರು ನಾನು ಐದಾರು ಹೆಸರುಗಳನ್ನು ಹೇಳಲು ಅವರೇ ಅವರು ನೀನು ಬೈರನ್ ಹೆಚ್ಚಾಗಿ ಓದಿಲ್ಲ ಎಂದರು ನಾನು ಹೌದು ಎಂದೆ ಅವರು ಕೂಡಲೇ ಬೈರನ್ ಕಾವ್ಯ ಸಂಗ್ರಹವನ್ನು ತೆಗೆದು ಚೈಲ್ಡ್ ಹೆರಲ್ಡ್ಸ್ ಫಿಲ್ಗ್ರಿಮೇಜ್ ಕಾವ್ಯವನ್ನು ಅಲ್ಲಲ್ಲಿ ಓದಿ ಹೇಳಲ ಹೇಳಲಾರಂಭಿಸಿದರು ಇಲ್ಲಿ ನೋಡು ಅಂತ್ಯಾಕ್ಷರ ಪ್ರಾಸ ಎಷ್ಟು ಸಹಜವಾಗಿ ಬರುತ್ತದೆ ಇಲ್ಲಿ ನೋಡು ಪದಗಳ ಧೋರಣೆ ಹೇಗಿದೆ ಇಲ್ಲಿ ನೋಡು ಸ್ವರ ದೊತ್ತಿನ ಕಟ್ಟುಪಾಡಿಗಾಗಿ ಏನು ಚಮತ್ಕಾರ ಮಾಡಿದ್ದಾನೆ ಎಂದು ತೋರಿಸಿದರು ಅನಂತರ ಡಾನ್ ಜುವಾನ್ ಕಾವ್ಯದ ಕೆಲವು ಭಾಗಗಳನ್ನು ನನ್ನಿಂದ ಓದಿಸಿದರು ಪದ್ಯದಲ್ಲಿ ಇಂಥ ಜೋರು ಬರಬೇಕಾದರೆ ಬೈರನ್ನನ್ನು ನೀನು ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಎಂದು ಹೇಳಿದರು ಮಾರನೆಯ ದಿನ ನಾನು ಅವರಲ್ಲಿಗೆ ಹೋದಾಗ ಪೋಪ್ ಟೆನಿಸನ್ ಈ ಕವಿಗಳ ಕಾವ್ಯಗಳಿಂದ ಆರಿಸಿದ ಕೆಲವು ಭಾಗಗಳನ್ನು ಓದಿಸಿ ಇಂಗ್ಲಿಷ್ ಪದ್ಯ ರಚನೆಯ ಮರ್ಮಗಳನ್ನು ಎತ್ತಿ ತೋರಿಸಿದರು ಕೃಷ್ಣಸ್ವಾಮಯ್ಯರವರು ರಾಮಚಂದ್ರರಾಯರಂತೆ ಇಂಗ್ಲಿಷ್ನಲ್ಲಿ ಕವನ ಮಾಡುತ್ತಿದ್ದವರು ರಾಮಚಂದ್ರರಾಯರು ಆಕ್ರಾಸ್ಟಿಕ್ ಮೊದಲಾದ ಚಿತ್ರಕವಿತ್ವಗಳನ್ನು ಮಾಡುತ್ತಿದ್ದರು ಕೃಷ್ಣಸ್ವಾಮಿ ಅಯ್ಯರವರು ಹೆಚ್ಚಾಗಿ ಸಾನೆಟ್ಗಳನ್ನು ಬರೆಯುತ್ತಿದ್ದರು ರಾಯರ ಬರವಣಿಗೆಯಲ್ಲಿ ವರ್ಣನೆ ವಿಶೇಷ ಗುಣ ಅಯ್ಯರವರಲ್ಲಿ ವಿಚಾರಗಾಢತೆ ಅಯ್ಯರವರ ಮಾತುಕತೆಗಳ ನಡುವೆ ನನ್ನ ಬರವಣಿಗೆಯ ತಿದ್ದಾಣಿಕೆಯೂ ನಡೆಯಿತು ನನ್ನ ಅನೇಕ ಪಂತಿಗಳನ್ನು ಪುನರ್ ವಿಲೇಖನ ಮಾಡಿಸಿದರು ಮೂರು ನಾಲ್ಕು ದಿನ ಈ ಪರಿಷ್ಕಾರ ಕಾರ್ಯ ನಡೆದ ಮೇಲೆ ಈ ಪದ್ಯಗಳನ್ನು ಪ್ರಕಟಿಸಬಹುದು ಮಾತ್ರವಲ್ಲ ಪ್ರಕಟಿಸಬೇಕು ಅದನ್ನು ಎಲ್ಲರೂ ಒಪ್ಪಿಕೊಂಡಾರು ಯಾರಾದರೂ ಆಕ್ಷೇಪಿಸಿದರೆ ನಾನು ಪ್ರತಿ ಹೇಳುತ್ತೇನೆ ಎಂದು ನನಗೆ ಪ್ರೋತ್ಸಾಹ ಭರವಸೆಗಳನ್ನು ಕೊಟ್ಟರು ಇದಾದ ಮೇಲೆ ಕೃಷ್ಣಸ್ವಾಮಯ್ಯರವರಲ್ಲಿಗೆ ಹೋಗಿ ನನಗೆ ತುಂಬಾ ರೂಢಿಯಾಯಿತು ನನಗೆ ಅಲ್ಪಸ್ವಲ್ಪ ಸಂಸ್ಕೃತದ ಪರಿಚಯವಿದ್ದದ್ದು ವೇದಾಂತ ವಿಚಾರದಲ್ಲಿ ಆಸಕ್ತಿ ಇದ್ದದ್ದು ಅವರಿಗೆ ಗೊತ್ತಾದ ಮೇಲೆ ನನ್ನ ವಿಷಯದಲ್ಲಿ ಅವರ ಮಮತೆ ಬೆಳೆಯಿತು ಕೃಷ್ಣಸ್ವಾಮಿ ಸ್ವಾಮಯ್ಯರವರು ಮನೆಯಲ್ಲಿ ನನಗೆ ಹೇಗೋ ಹೈಸ್ಕೂಲು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೆ ಉತ್ಸಾಹ ಜನಕರಾದ ಸಾಹಿತ್ಯೋಪಾಧ್ಯಾಯಪಾಧ್ಯಾಯರಾಗಿದ್ದರೆಂದು ನಾನು ಕೇಳಿದ್ದೇನೆ ಕೊಂಚ ಕಾಲದ ಬಳಿಕ ಅವರು ವಿದ್ಯಾ ಇಲಾಖೆಯ ಚಿಕ್ಕಬಳ್ಳಾಪುರ ತುಮಕೂರು ಚಿಕ್ಕಮಗಳೂರು ಮೊದಲಾದ ಅನೇಕ ಸ್ಥಳಗಳಲ್ಲಿ ಹೈಸ್ಕೂಲು ಹೆಡ್ ಮಾಸ್ಟರ್ ಆಗಿದ್ದರು ಈ ಹೈಸ್ಕೂಲುಗಳಲ್ಲಿಯೂ ಅವರು ಇಂಗ್ಲಿಷ್ ಸಾಹಿತ್ಯವನ್ನು ಕಲಿಸುತ್ತಿದ್ದರು ಅದು ಮುಖ್ಯವಾಗಿ ಪಾಸು ಮಾಡಿಸುವುದಕ್ಕೆಂದಲ್ಲ ಸಾಹಿತ್ಯದಲ್ಲಿ ಅಭಿರುಚಿಯನ್ನುಂಟು ಮಾಡಿಸುವುದಕ್ಕೆ ಕ್ಲಪ್ತವಾಗಿದ್ದ ಪಾಠದ ಪುಟವೆಷ್ಟೋ ಅಷ್ಟರಲ್ಲಿ ಅವರು ಗಮನವನ್ನು ನಿಲ್ಲಿಸುತ್ತಿದ್ದವರಲ್ಲ ಅವರ ಸ್ವಾರಸ್ಯಾನುಭವದ ಉತ್ಸಾಹವು ಹತ್ತಾರು ಕಾವ್ಯಗಳನ್ನು ವಿದ್ಯಾರ್ಥಿಗಳ ಮುಂದೆ ತಂದು ಅವರ ಸಾಹಿತ್ಯದ ದೃಷ್ಟಿಯನ್ನು ವಿಶಾಲ ಕೃಷ್ಣಸ್ವಾಮಯ್ಯರವರು ಜನದ ಗುಂಪಿನಲ್ಲಿ ಮೆರೆಯಲು ಆಶೆಪಟ್ಟವರಲ್ಲ ಅವರು ಬಹಿರಂಗ ವೇದಿಕೆಗಳಿಂದ ವಾಗ್ಜರಿಹರಿ ಹರಿಸಿದವರಲ್ಲ ಅವರ ಆಲೋಚನೆ ಸಣ್ಣ ಮಿತ್ರಗೋಷ್ಠಿಗಳಲ್ಲಿ ಅವರಿದ್ದ ಕಡೆಗೆ ಊರಿನ ವಿಚಾರ ಕುತೂಹಲಿಗಳು ರಸಿಕರು ಸಭ್ಯರು ತಾವಾಗಿ ಬರುತ್ತಿದ್ದರು ಹೀಗೆ ಅವರು ಸಭ್ಯ ಜನರಿಗೆ ಆಕರ್ಷಕರಾಗಿದ್ದದು ಮೂರು ಗುಣಗಳಿಂದ ವಂದನೆಯದು ಅವರ ತತ್ವ ಜಿಜ್ಞಾಸೆ ಎರಡನೆಯದು ಅವರ ಸಂಗೀತ ಪ್ರೇಮ ಮೂರನೆಯದು ಅವರ ಸರಸತೆ ಮತ್ತು ಸೌಜನ್ಯ ಕೃಷ್ಣಸ್ವಾಮಯ್ಯರವರಿಗೆ ವೇದಾಂತ ವಿಚಾರದಲ್ಲಿ ಶ್ರದ್ಧಾಸಕ್ತಿಗಳು ನೈಜವಾಗಿದ್ದವು ಸಾವಿರದ ಒಂಬೈನೂರ ಆರು ಏಳರ ವೇಳೆಯಲ್ಲಿಯೇ ಅವರು ಅವರ ಸ್ನೇಹಿತರಾದ ಡಾಕ್ಟರ್ ಎಂ ಶ್ರೀನಿವಾಸರಾಯರವರು ಮುನಿಸಿಪಲ್ ಪಾರ್ಕ್ ಬಳಿಯ ಹರಿಯಣ್ಣನವರ ಛತ್ರದಲ್ಲಿ ಭಾನು ವೇದಾಂತ ವ್ಯಾಸಂಗದ ಗೋಷ್ಠಿಗಳನ್ನು ನಡೆಸುತ್ತಿದ್ದರು ಅದು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ವಿಜಯ ವೇದಾಂತ ಘೋಷಣೆ ಮಾಡಿದ ಕಾಲ ನಮ್ಮ ಇಂಗ್ಲಿಷ್ ವಿದ್ಯಾವಂತರಾದವರಿಗೆ ಸ್ವಮತ ವಿಷಯದಲ್ಲಿ ಬಂದಿದ್ದ ಅಲಕ್ಷ್ಯವೂ ಆಗ ಕೊಂಚ ಇಳಿಮುಖವಾಗಿತ್ತು ಆ ಅವಕಾಶವನ್ನು ಸನಾತನ ಧರ್ಮದ ಪುನರುಜ್ಜೀವನಕ್ಕಾಗಿ ಉಪಯೋಗಪಡಿಸಿಕೊಳ್ಳಬೇಕೆಂದು ಬೆಂಗಳೂರಿನಲ್ಲಿ ಪ್ರಯಾಸಪಟ್ಟವರ ಪೈಕಿ ಕೃಷ್ಣಸ್ವಾಮಯ್ಯರವರು ಡಾಕ್ಟರ್ ಶ್ರೀನಿವಾಸ ರಾಯ ರಾಯರು ಮುಖ್ಯರು ಅವರಿಬ್ಬರೂ ಸೇರಿ ಅದ್ವೈತ ವೇದಾಂತ ಸಾಹಿತ್ಯದಲ್ಲಿ ಪ್ರಮಾಣವೆಂದು ಸರ್ವತ್ರ ಅಂಗೀಕೃತವಾಗಿರುವ ಶ್ರೀ ವಿದ್ಯಾರಣ್ಯಕೃತ ಪಂಚದಶಿ ಗ್ರಂಥವನ್ನು ಇಂಗ್ಲಿಷಿಗೆ ಭಾಷಾಂತರಿಸಿ ಪ್ರಕಟಪಡಿಸಿದರು ಯುರೋಪಿನ ತತ್ವ ಜಿಜ್ಞಾಸುಗಳೊಡನೆ ಕೃಷ್ಣಸ್ವಾಮಯ್ಯರವರು ಪತ್ರ ಮುಖೇನ ವಾಖ್ಯಾತ ನಡೆಸುತ್ತಿದ್ದರು ಜರ್ಮನಿಯ ಪ್ರಸಿದ್ಧ ವೇದಾಂತ ಲೇಖಕನಾದ ಪಾಲ್ ಡಾಸನ್ ಎಂಬ ಪ್ರಸಿದ್ಧ ವಿದ್ವಾಂಸನ ಗ್ರಂಥಗಳಲ್ಲಿಯೂ ಒಂದೆರಡು ಸಂದಿಗ್ಧಾಂಶತಿಗಳನ್ನು ತೆಗೆದುಕೊಂಡು ಕೃಷ್ಣಸ್ವಾಮಿ ಅಯ್ಯರವರು ಟೀಕೆಗಳನ್ನು ಬರೆದು ಆತನಿಗೆ ಕಳುಹಿಸಿದ್ದರು ಆತನು ಅವರ ವಾದವು ಪ್ರಮಾಣವತ್ತಾಗಿದೆ ಎಂದು ಸಮಂಜಸಸ್ವವೆಂದು ಒಪ್ಪಿಕೊಂಡಿದ್ದನು ಆ ವಾದದಲ್ಲಿ ಕೃಷ್ಣಸ್ವಾಮಿ ಅಯ್ಯರವರು ಮಾಂಡುಕೋಪನಿಷತ್ತಿನಲ್ಲಿಯ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾ ತ್ರಯ ವಿವೇಚನೆಯ ಮಾರ್ಗವನ್ನು ಸುಷುವಾಗಿ ವಿವರಿಸಿದ್ದರು ಶಂಕರಮಠದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳವರ ಸನ್ನಿಧಿಯಲ್ಲಿ ನಾನು ವ್ಯಾಸಂಗ ನಡೆಸುತ್ತಿದ್ದಾಗ ಕೃಷ್ಣಸ್ವಾಮಯ್ಯರವರನ್ನು ಆಗಾಗ ಕಾಣುತ್ತಿದ್ದೆ ಅವರು ನನಗೆ ಹೊಸ ಹೊಸ ಪ್ರಶ್ನೆಗಳನ್ನು ಸೂಚನೆ ಮಾಡಿ ಗ್ರಂಥಕಾವ್ಯದಲ್ಲಿಯ ಸೂಕ್ಷ್ಮ ಸೂಕ್ಷ್ಮಾಂಶಗಳನ್ನು ಎತ್ತಿ ತೋರಿಸಿ ವಿಷದ ಅವರ ವಿಚಾರ ಮಾರ್ಗ ಸ್ವತಂತ್ರವಾದದ್ದು ಭಾಷ್ಯ ಹೀಗೆ ಹೇಳುತ್ತದೆ ಅಥವಾ ಸಂಪ್ರದಾಯ ಹಾಗಿದೆ ಅಥವಾ ನಮ್ಮ ಗುರುಗಳು ತಿಳಿಸಿದ ಪಾಠ ಹೀಗೆ ಎಂದು ಹೇಳಿದ ಮಾತ್ರದಿಂದ ಅವರು ತೃಪ್ತರಾಗುತ್ತಿರಲಿಲ್ಲ ನಿನ್ನ ಬುದ್ಧಿ ಏನು ಹೇಳುತ್ತದೆ ಏನು ಕೇಳು ಎಂದು ಕೇಳುತ್ತಿದ್ದರು ಭಾಷಿಕೆಗಳಲ್ಲಿ ಕಾಣಬಾರದೆ ಸಂಪ್ರದಾಯಗಳಿಂದ ವಿವರಣೆ ಪಡೆಯದೆ ಗುರುಗಳ ಉಪನ್ಯಾಸದಲ್ಲಿ ಪ್ರಸ್ತಾವಕ್ಕೆ ಸಿಕ್ಕದೇ ಇರುವ ಪ್ರಶ್ನೆಗಳು ಕೃಷ್ಣಸ್ವಾಮಯ್ಯರವರ ಸ್ವತಂತ್ರ ವಿಚಾರಕ್ಕೆ ಹೊಳೆಯುತ್ತಿದ್ದವು ಅವರ ನಿಲುಗಡೆ ಇದ್ದದ್ದು ಮುಖ್ಯವಾಗಿ ಗ್ರಂಥದಲ್ಲ ಅನುಭವದಲ್ಲಿ ವೇದಾಂತಕ್ಕೆ ರುಜುವಾತನು ನಮ್ಮ ಸಾಮಾನ್ಯ ಅನುಭವದಲ್ಲಿ ಹುಡುಕುತ್ತಿದ್ದವರು ಅವರು ಹೀಗೆ ಬಹುಕಾಲ ಚಿಂತನೆಯಿಂದಲೂ ಅನುಭವ ಪರಾಮರ್ಶೆಯಿಂದಲೂ ಕಾರ್ಯಕಾರಣ ಯುಕ್ತಿಯಿಂದಲೂ ಅವರು ಮಾಡಿಕೊಂಡ ಸಿದ್ಧಾಂತವನ್ನು ವೇದಾಂತ ಆರ್ ದ ಸೈನ್ಸ್ ಆಫ್ ರಿಯಾಲಿಟಿ ಎಂಬ ಇಂಗ್ಲಿಷ್ ಗ್ರಂಥದಲ್ಲಿ ಅಮೂಲಾಗ್ರವಾಗಿ ನಿರೂಪಿಸಿದ್ದಾರೆ ವೇದಾಂತ ಪ್ರಕ್ರಿಯೆಯ ವಿಷಯದಲ್ಲಿ ಹುಟ್ಟಬಹುದಾದ ಆಕ್ಷೇಪಣೆಗಳಿಗೆ ಆ ಗ್ರಂಥದಲ್ಲಿ ಸಮಂಜಸವಾದ ಸಮಾಧಾನ ದೊರೆಯುತ್ತದೆ ಅನೇಕ ವಿದ್ವತ್ ಸಂಸ್ಥೆಗಳು ಆ ಗ್ರಂಥಕ್ಕೆ ಮನ್ನಣೆ ಕೊಟ್ಟಿವೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ತತ್ವ ಕುತೂಹಲಗಳು ನಾಲ್ವ ನಾಲ್ವೈವರಾದರೂ ಊರೂರಲ್ಲಿಯೂ ಇರುತ್ತಾರೆ ಅಥವಾ ಇರುತ್ತಿದ್ದರು ಕೃಷ್ಣಸ್ವಾಮಯ್ಯರವರಿದ್ದ ಕಡೆ ಅಂತವರು ಅವರ ಸುತ್ತಮುತ್ತ ಸೇರುತ್ತಿದ್ದರು ಪ್ರತಿ ಸಂಜೆಯೂ ಆ ಗೋಷ್ಠಿಯಲ್ಲಿ ಗೀತೆ ಉಪನಿಷತ್ತು ರಾಮಾಯಣ ಭಾರತ ಈ ಮೊದಲಾದ ವಿಷಯಗಳನ್ನು ಕುರಿತು ಸಂಭಾಷಣೆ ನಡೆಯುತ್ತಿತ್ತು ಕೃಷ್ಣಸ್ವಾಮಯ್ಯರವರ ಬಸವನಗುಡಿಯ ಮನೆಯಲ್ಲಿ ಒಂದು ಕಲ್ಲು ಮೇಲೆ ಅಂತಗೋಷ್ಠಿ ನ ನೆರೆಯುತ್ತಿತ್ತು ಆ ಕಾರಣದಿಂದ ಆ ಬಂಡೆಗೆ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಫಿಲಾಸಫರ್ಸ್ಟೋನ್ ಎಂದು ಹೆಸರಿಟ್ಟಿದ್ದರು ಅದಕ್ಕೆ ಎರಡರ್ಥ ತತ್ವಜ್ಞಾನಿಯ ಕಲ್ಲು ಕೀಳು ಲೋಹವನ್ನು ಚಿನ್ನವಾಗಿ ಪರಿವರ್ತಿಸಬಲ್ಲ ಸ್ಪರ್ಶಶಿಲೆ ಕೃಷ್ಣಸ್ವಾಮಯ್ಯರವರ ಸಂಗೀತ ಪ್ರೇಮವೋ ಹುಟ್ಟುಗುಣವೇ ಅವರ ಪಿಟಿಲು ಅವರ ಬಹಿ ಬಹಿಷ್ಠರ ಪ್ರಾಣವೆಂದು ಹೇಳಬಹುದು ಅವರ ಸಂಗೀತಾಭ್ಯಾಸವು ಕೇವಲ ಆತ್ಮಸಂತೋಷಕ್ಕೋಸ್ಕರವಾದದ್ದು ಕಸಬುದಾರರಂತೆ ಅವರು ಗಂಟೆಗಳ ಕಾಲ ಧಾರಾಕಾರವಾಗಿ ನುಡಿಸುತ್ತಿದ್ದವರಲ್ಲ ಅವರದು ಸಭೆಗಳಿಗೂ ಕಚೇರಿಗಳಿಗೂ ರೂಢಿಯಾದ ವಾದನ ಕ್ರಮವಲ್ಲ ಅಂತ ಅಖಂಡ ವಾದನ ಶ್ರಮಕ್ಕೆ ಅವಶ್ಯವಾದ ದೇಹಪಟುತ್ವ ಅವರಿಗಿರಲಿಲ್ಲ ಅವರದೇನಿದ್ದರೂ ರಸಗನಗಳಾದ ಭಾವಗಳನ್ನು ಮಾತ್ರ ಸವಿದು ತೃಪ್ತಿ ಸ್ವಭಾವ ಪ್ರತಿಯೊಂದು ದೊಡ್ಡ ರಾಗದಲ್ಲಿಯೂ ಬಹು ಸ್ವಾರಸ್ಯಕರವಾದ ಸಂಚಾರಗಳು ಯಾವುವೋ ಅದನ್ ಅವನ್ನು ಮಾತ್ರ ನುಡಿಸಿಕೊಳ್ಳುತ್ತಿದ್ದರು ಇತರರ ಹಾಡಿಕೆಯಲ್ಲಿ ಸ್ವಾರಸ್ಯಾಂಶಗಳನ್ನು ಗ್ರಹಿಸಿ ಸಂತೋಷ ಔದಾರ್ಯ ಅವರಲ್ಲಿ ದೊಡ್ಡದಾಗಿತ್ತು ಎಳೆಯ ಮಕ್ಕಳ ಹಾಡನ್ನು ಕೂಡ ಕೇಳಿ ಕೇಳಿ ಆನಂದಿಸುತ್ತಿದ್ದರು ಘನ ವಿದ್ವಾಂಸರಂತೂ ಮನಸಾರ ಗೌರವಿಸುತ್ತಿದ್ದರು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಪ್ರಸಿದ್ಧ ಗಾಯಕ ವಿದ್ವಾಂಸರಾಗಿದ್ದ ಅನಂತ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಾಮಾನ್ಯ ಪಾಠಶಾಲೆಯಲ್ಲಿ ಬಹುಶಃ ಹೈಸ್ಕೂಲು ತರಗತಿಯಲ್ಲಿ ಕಲಿಯುತ್ತಿದ್ದಾಗ ಕೃಷ್ಣಸ್ವಾಮಿ ಅಯ್ಯರವರ ಶಿಷ್ಯರಾಗಿದ್ದರಂತೆ ಶಾಸ್ತಿಗಳು ದೊಡ್ಡವರಾಗಿ ಹೆಸರುವಾಸಿಯಾದ ಮೇಲೆಯೂ ಕೃಷ್ಣಸ್ವಾಮಿ ಅಯ್ಯರವರಲ್ಲಿ ಗುರುಭಕ್ತಿಯನ್ನು ತೋರಿಸುತ್ತಿದ್ದರು ಅಯ್ಯರವರಿಗೆ ಶಾಸ್ತ್ರಿಗಳವರಲ್ಲಿ ಅತಿಶಯ ಮಮತ್ತೆ ಏಕವಚನದಲ್ಲಿಯೇ ಸಂಬೋಧಿಸಿ ಮಾತನಾಡುತ್ತಿದ್ದರು ಒಂದು ದಿನ ಸಂಜೆ ಕೃಷ್ಣಸ್ವಾಮಿ ಅಯ್ಯರವರು ಅವರ ಕೋಣೆಯಲ್ಲಿ ಕುಳಿತು ಪಿಟಿಲು ನಡೆಸುತ್ತಿದ್ದಾಗ ಅನಂತ ಶಾಸಿಗಳು ಬಂದರು ಅಯ್ಯರವರು ಒಳ್ಳೆಯ ಹೊತ್ತಿಗೆ ಬಂದೆಯ ಮನಸ್ಸು ಯಾಕೋ ಕೇದಾರಗೌಳದ ಮೇಲೆ ತಿರುಗಿದೆ ಎಂದರು ಶಾಸಿಗಳು ಅಪ್ಪಣೆಯಾದರೆ ಸಿದ್ದ ಎಂದರು ಅಷ್ಟು ಹೊತ್ತಿಗೆ ಮನೆಯೊಳಗಿನಿಂದ ಸಂಧ್ಯಾ ವಂದನೆಗೆ ಹೊತ್ತಾಗಿದೆ ಎಂದು ಜ್ಞಾಪಕದ ಮಾತು ಬಂತು ಕೂಡಲೇ ಅಲ್ಲಿದ್ದ ನಾಲ್ನಾಲ್ವರೈವರು ಎದ್ದು ಅವರ ಮಾತಿನಂತೆ ಅವರಲ್ಲಿಯೇ ಭೋಜನ ತೀರಿಸಿಕೊಂಡು ಕುಳಿತೆವು ಸುಮಾರು ಎಂಟು ಗಂಟೆ ಇರಬಹುದು ಕೇದಾರ ಗೌಡದ ಆಲಾಪನೆ ತಾನವಿಸ್ತಾರ ಕೀರ್ತನೆ ಬಹುಶಃ ಹಶಿ ನೀಲಕಂಠ ಸ್ವರ ಸಂಗತಿಯೂ ಮುಗಿದು ನಾವು ಗಡಿಯಾರ ನೋಡುವ ವೇಳೆಗೆ ಸುಮಾರು ಹನ್ನೊಂದಾಗಿತ್ತು ಆಗ ಈಗೆ ಸಾವಿರದ ಒಂಬೈನೂರ ಮೂವ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಕೇಳಿದ ಆ ಕೇದಾರ ಗೌಳನಿನಾದವು ಈಗಲೂ ನನ್ನ ಕಿವಿಗಳಲ್ಲಿ ಅನುರಣಿತವಾಗುತ್ತಿರುವಂತಿದೆ ಆ ಹೊತ್ತು ಅಯ್ಯರವರು ಶಾಸ್ತಿಗಳನ್ನು ತಬ್ಬಿಕೊಂಡು ಕೊಂಡಾಡಿ ಏನು ಮಾಡಲಯ್ಯ ಇಷ್ಟು ಹೊತ್ತಿನಲ್ಲಿ ಒಂದು ಹೂವಿನ ಹಾರ ಕೂಡ ಸಿಗುವುದಿಲ್ಲ ಎಂದು ಪೇಚಾಡಿ ಮನೆಯೊಳಗೆ ದೇವತಾರ್ಪಣೆಯಾಗಿದ್ದ ಹೂವನ್ನು ತರಿಸಿ ಶಾಸ್ತಿಗಳಿಗೆ ಕೊಟ್ಟರು ಅವರು ನನಗೆ ಇದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಬೇಕಿಲ್ಲ ಎಂದರು ಕೃಷ್ಣಸ್ವಾಮಿಯರ್ ಅವರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿದ್ದ ವಿಸ್ತಾರವಾದ ಪರಿಚಯವನ್ನು ಆ ಭಾಷೆಯ ಸೊಗಸಿನ ವಿಷಯದಲ್ಲಿದ್ದ ಸೂಕ್ಷ್ಮ ವೇದಿತೆಯನ್ನು ಆಗಲೇ ಸೂಚಿಸಿದ್ದೇನೆ ಸಂಸ್ಕೃತ ಸಾಹಿತ್ಯದಲ್ಲಿಯೂ ಅವರಿಗೆ ವಿಸ್ತಾರವಾದ ಪರಿಚಯವಿತ್ತು ಕೃಷ್ಣಸ್ವಾಮಿ ಅಯ್ಯರ್ ಅವರಿಗೆ ಬಹು ಮೆಚ್ಚುಗೆಯಾದ ಸಂಸ್ಕೃತ ವಿದ್ವಾಂಸದಲ್ಲಿ ಬ್ರಹ್ಮಶ್ರೀ ಮೋಟಗಾನಹಳ್ಳಿಯ ಶಂಕರಶಾಸ್ತ್ರಿಗಳವರು ಮುಖ್ಯರು ಇವರು ಸಾಹಿತ್ಯದಲ್ಲಿಯೂ ವೇದಾಂತ ಶಾಸ್ತ್ರದಲ್ಲಿಯೂ ಹೆಚ್ಚು ಪರಿಶ್ರಮ ಮಾಡಿದ್ದವರು ವೇದಾಂತ ಪಂಚದಶಿ ಗ್ರಂಥವನ್ನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡುವ ಕಷ್ಟಕಾರ್ಯದಲ್ಲಿ ಶಂಕರಶಾಸ್ತ್ರಿಗಳವರು ಕೃಷ್ಣಸ್ವಾಮಿ ಅಯ್ಯರವರಿಗೂ ಡಾಕ್ಟರ್ ಶ್ರೀನಿವಾಸ ರಾಯರವರಿಗೂ ಮುಖ್ಯ ಸಹಾಯವಾಗಿದ್ದರು ಶಂಕರಶಾಸ್ತ್ರಿಗಳು ಗತಾನುಗತಿಕವಲ್ಲದ ಸ್ವತಂತ್ರ ವಿಚಾರ ಬುದ್ಧಿಯುಳ್ಳವರೆಂದು ಹೊಸ ಭಾವನೆ ಹೊಸ ಅಭಿಪ್ರಾಯಗಳನ್ನು ಪೂರ್ವಾಗ್ರಹವಿಲ್ಲದೆ ಲಾಲಿಸಿ ಪರಾಮರ್ಶಿಸತಕ್ಕವರೆಂದೂ ಅವರ ಬುದ್ಧಿಗುಣವನ್ನು ಕೃಷ್ಣಸ್ವಾಮಿ ಅಯ್ಯರವರು ಕೊಂಡಾಡುತ್ತಿದ್ದರು ಕ್ರಿಶಸ್ವಾಮಿ ಅಯ್ಯರವರಿಗೆ ವೇದಾಂತ ವಿಚಾರದಲ್ಲಿ ಇಷ್ಟರಾಗಿದ್ದ ಇನ್ನೊಬ್ಬ ಇನ್ನೊಬ್ಬ ಸಾತ್ವಿಕರು ಅನಂತಪ್ಪ ಎಂಬುವರು ಇವರು ಪಟ್ಟೆಗಾರ ಜಾತಿಯವರೆಂದು ಹೇಳುತ್ತಾರೆ ಇವರಿಗಿದ್ದ ಅಂತರ್ಮುಖಿ ಪ್ರಜ್ಞೆಯನ್ನು ಅಯ್ಯರ್ ಅವರು ಶಂಕರಶಾಸ್ತಿಗಳು ಸಹ ಆಗಾಗ್ಗೆ ಪ್ರಶಂಸೆ ಮಾಡುತ್ತಿದ್ದರು ಅನಂತಸ್ವಾಮಿಗಳ ಮಠ ಸುಬೇದಾರ್ ಛತ್ರಂ ರಸ್ತೆಗೆ ಪೂರ್ವದ ಕಡೆ ಗಾಂಧಿನಗರದ ವಾಯವ್ಯ ದಿಕ್ಕಿನಲ್ಲಿದೆ ತಮಿಳಿನಲ್ಲಿಯೂ ಸಹ ಕೃಷ್ಣಸ್ವಾಮಿ ಅಯ್ಯರವರಿಗೆ ನಿಷ್ಕೃಷ್ಟವಾದ ಪಾಂಡಿತ್ಯವಿತ್ತು ಕನ್ನಡದಲ್ಲಿ ಅವರಿಗೆ ಅದೇ ತಾಯಿ ನುಡಿಯಾದವರಿಗೆ ಎಷ್ಟು ಪ್ರೇಮ ಉಂಟೋ ಪ್ರೇಮವಿತ್ತು ಅವರು ಕನ್ನಡದಲ್ಲಿ ಆಗಾಗ ಹಾಡು ಕಥೆಗಳನ್ನು ರಚಿಸಿದ್ದರು ದ್ವೈತ ಮತಸ್ಥರ ಶಿವನೀ ಹ್ಯಾಂಗಾದ್ಯೋ ತಾಯಿ ಗಂಡ ಶಿವನಿ ಹೆಂಗಾದ್ಯೋ ಶಿವನೀನಾದರೆ ಶಿವನರ್ ದಾಂಗಿಯು ನಿನಗೇನಾಗಬೇಕೋ ಎಂಬ ಹಾಡಿಯ ಶಿವನಿ ಶಿವನೀ ಹ್ಯಾಂಗಲ್ಲೋ ಮರುಳೆ ಶಿವನಿ ಹ್ಯಾಂಗಲ್ಲೋ ಶಿವನೆಲ್ಲವಾಗಿರೇ ಶಿವನರ್ ದಾಂಗಿಯು ಶಿವನೇ ಅಲ್ಲವೇನೋ ಮರುಳೆ ಎಂದು ಮುಂತಾಗಿ ಅದ್ವೈತದ ಹಾಡು ಕಟ್ಟಿದರು ಅದರ ಮಾತುಗಳನ್ನು ಇಲ್ಲಿ ಜ್ಞಾಪಕವಿರುವಂತೆ ಬರೆದಿದ್ದೇನೆ ಅದನ್ನು ಸರಿಯಾಗಿ ಬರೆದಿರಿಸಿಕೊಳ್ಳಲಿಲ್ಲವೆಂದು ಈಗ ಪಶ್ಚಾತ್ತಾಪ ಕೃಷ್ಣಸ್ವಾಮಯ್ಯರವರು ಕನ್ನಡದಲ್ಲಿ ಕೆಲವು ಸಣ್ಣ ಸಣ್ಣ ಪ್ರಹಸನಗಳನ್ನು ಬರೆದಿದ್ದರು ಅದರಲ್ಲಿ ಒಂದನ್ನು ಪ್ರಕಟ ಮಾಡುವ ಯೋಗ ನನ್ನ ಪಾಲಿಗೆ ಬಂದಿತ್ತು ಈ ಸಣ್ಣ ಪ್ರಹಸನದಲ್ಲಿ ನಮ್ಮ ಹಳ್ಳಿಗರ ಜಗಳ ಅವರು ವಕೀಲರ ಕೈಗೆ ಸಿಕ್ಕಿ ಪಡುವ ಪಾಳು ಇವು ಹಾಸ್ಯ ವಿನೋದಗಳೊಡನೆ ಚಿತ್ರಿತವಾಗಿವೆ ಕೃಷ್ಣಸ್ವಾಮಿಯವರು ಸ್ವಾಮಯ್ಯರವರು ಹಳ್ಳಿಗಳ ಜಾತ್ರೆ ಪರಿಷೆಗಳಲ್ಲಿ ಕೋಲಾಟ ಕುಣಿತಗಳನ್ನು ನೋಡಿ ಸಂತೋಷ ಅವರು ಈ ಕೆಳಗಿನ ಲಾವಣಿಯನ್ನು ಹೇಳುತ್ತಲಿದ್ದದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅದು ಬೆಳ್ಳಾವೆ ಜಾತ್ರೆಯ ಲಾವಣಿ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಸರ ಸರಣಿಕ್ಕಿ ಸೋಮೇಶನ್ನ ಕೊಂಡಾಡಿರೋ ಮುಕ್ಕಣ್ಣ ಮಾರಣ್ಣ ಬುಕ್ಕಣ್ಣ ಬೀರಣ್ಣ ಶಿಕ್ಕಣ್ಣ ಸಂಗಣ್ಣ ಲಕ್ಕಣ್ಣ ಲಿಂಗಣ್ಣ ಬಜ್ಜೆಯ ಈಗ್ನೇಶ ಸರಣು ನಿನ್ನ ಗೆಜ್ಜೆಯ ಕಾಲಿನ ಸದ್ದಿಗೆ ಸರಣು ಕಜ್ಜಾಯ ನೈವೇದ್ಯ ತರುವೆ ನಮ್ಮ ಹೆಜ್ಜೆಯ ಕೋಲಾಟವಾಡಿಸೋ ಗುರುವೆ ಇದನ್ನು ಹೇಳುವುದರಲ್ಲಿ ಹಳ್ಳಿಗರ ಉಚ್ಚಾರಣೆ ಅವರ ಗಂಟಲ ದಾಟಿ ಮೆಲ್ ಮೆಲ್ಲಕ್ಷರವಿರುವ ಕಡೆ ಗಟ್ಟಿ ಅಕ್ಷರ ನುಡಿಯುವುದು ಮೊದಲಾದ ಸೊಟ್ಟೆ ಪಟ್ಟೆಗಳು ಇವನ್ನೆಲ್ಲಾ ಅನುಕರಣೆ ಮಾಡಿ ನಗಿಸಿ ಹಳ್ಳಿಯವರ ನೈಜವಾದ ದೈವಭಕ್ತಿಯನ್ನು ಮನಸಿನ ಸರಳತೆಯನ್ನು ಮೆಚ್ಚಿಕೊಳ್ಳುತ್ತಿದ್ದರು ಕೃಷ್ಣಸ್ವಾಮಯ್ಯರವರ ಸಂಭಾಷಣೆ ಸರಸಹಾಸ್ಯಗಳಿಂದ ತುಂಬಿರುತ್ತಿತ್ತು ಯಾವಾಗಲೂ ಅವರಿಗೆ ಸುತ್ತಮುತ್ತ ಸ್ನೇಹಿತರಿರಬೇಕು ಅವರವರ ಕಷ್ಟಸುಖಗಳನ್ನು ವಿಚಾರಿಸಬೇಕು ತಿಳುವಳಿಕೆ ಮಾತನಾಡಿ ಕುಗ್ಗಿದವರಿಗೆ ಉತ್ಸಾಹವನ್ನು ಉಬ್ಬಿದವರಿಗೆ ವಿವೇಕವನ್ನು ನೀಡಬೇಕು ಸದ್ವಿಷಯದಲ್ಲಿ ಕಾಲಕ್ಷೇಪ ಮಾಡಬೇಕು ಆದರೆ ಯಾವ ಪ್ರಸಂಗದಲ್ಲಿಯೂ ಹರ್ಷವನ್ನು ತೊರೆಯಬಾರದು ಇದು ಅವರ ಮನೋವೃತ್ತಿ ಕೃಷ್ಣಸ್ವಾಮಯ್ಯರವರ ಜೀವನ ಎಲ್ಲ ದೃಷ್ಟಿಗಳಿಂದಲೂ ನಿರ್ಮಲವಾದದ್ದು ಮತ್ತು ಶಾಂತಿಮಯವಾದದ್ದು ಪೂರ್ವಾಚಾರಗಳನ್ನು ಅವರು ಸಾಧ್ಯವಾದಷ್ಟು ಇರಿಸಿಕೊಂಡಿದ್ದರು ಸಂಧ್ಯಾದಿ ವಿಹಿತ ಕರ್ಮಗಳಲ್ಲಿ ತಪ್ಪಿದವರಲ್ಲ ಅತಿಥಿ ಸತ್ಕಾರ ನಿರತರಾಗಿದ್ದರು ಅವರು ಸಂಸಾರದ ನೋವು ನಿಷ್ಠೂರಗಳನ್ನು ಪೂರಾ ಅನುಭವಿಸಿದ್ದರು ನೊಂದವರ ವಿಷಯದಲ್ಲಿ ಅವರಿಗೆ ಸಹಾನುಭೂತಿ ನಿಜವಾಗಿ ಬಂದಿತು ಇಷ್ಟಿದರೂ ಅವರ ಅಂತರಾತ್ಮವು ಸರ್ವದ ಪರತತ್ವನಿಷ್ಠವಾಗಿದ್ದರಿಂದ ಅವರ ಮನಸ್ಸು ಮಾತು ನಡವಳಿಕೆಯೂ ಪ್ರಸನ್ನವಾಗಿರುತ್ತಿದ್ದವು ಅವರು ಈ ಕೆಳಗಿನ ಶ್ಲೋಕವನ್ನು ಧ್ಯೇಯ ವಚನವೆಂದು ಪದೇ ಪದೇ ಹೇಳಿಕೊಳ್ಳುತ್ತಿದ್ದರು ದೇಹಾಭಿಮಾನಗಳಿಕೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ ಅವರ ಸಮೀಪದಲ್ಲಿ ಒಂದೆರಡುಗಳಿಗೆ ಇದ್ದವರ ಇದ್ದವರ್ಯಾರೂ ಆ ಸರಸ ಸೌಜನ್ಯದ ಆ ಜ್ಞಾನಮಯ ಶಾಂತಿಯ ಅನುಭವವನ್ನು ಮರೆಯಲಾರರು